ಎಷ್ಟೋ ವರುಷದ ಹಿಂದೆ ವ್ಯಾಪಾರಿವೇಶದಲ್ಲಿ ಅಲೆಯುತ್ತ ಬಂದವರು ನೀವಲ್ಲವೇ ಹಳ್ಳಿಯ ನಾಡೆಂದೋ ಹನ್ನೀನ ಬೀಡೆಂದು ಕೋಟಿಗಳ ಇಟ್ಟವರು ನೀವಲ್ಲವೇ ದೇಶಗಳ ಯುದ್ಧದಲ್ಲಿ ರಾಜ್ಯಗಳ ಭಾಗದಲ್ಲಿ ಅಡ್ಡ ನಿಂತವರು ನೀವಲ್ಲವೇ ಯುಕ್ತಿಯಲ್ಲಿ ಮುಂದಾಗಿ ಕೀರ್ತಿಯಲ್ಲಿ ಹಿಂದಾಗಿ ದರ್ಪದಲಿ ಆಳ್ದವರು ನೀವಲ್ಲವೇ ದರ್ಪದಲ್ಲಿ ಆಳ್ದವರು ನೀವಲ್ಲವೇ ದೆಹಲಿಯಲ್ಲಿ ನಿಂತ ರಾಜ್ಯಗಳ ಗೆಳಿದಂಥ ಸಾಮ್ರಾಜ್ಯ ಶಾಹಿಗಳು ನೀವಲ್ಲವೇ ದರತನವೇ ತಮದೆಂದು ದೇಶವೇ ತಮದೆಂದು ಮೋತವನು ಮಾಡಿದವರು ನೀವಲ್ಲವೇ ಸೆರೆಯಲ್ಲಿ ಬಂಧಿಸಿದ ಗುಂಡಿಂದ ಸಾಯಿಸಿದ ಕೆಂಪು ಕೋತಿಗಳು ನೀವಲ್ಲವೇ ಮೋಸದಲ್ಲಿ ರಾಜ್ಯವನು ರಾಜ್ಯವನ್ನು ಗಳಿಸಿ ಕೆಂಪು ಕೋತಿಗಳು ನೀವಲ್ಲವೇ ಕಪ್ಪೆಂದು ಜರದವರು ಮೊದ್ದೆಂದು ಕರೆದವರು ಮೊದದಿಂದ ಮೆರೆದವರು ನೀವಲ್ಲವೇ ನೀವು ಹಿಂದುಗಳೆಂದು ಅವರು ಮುಸ್ಲಿಮರೆಂದು ಭಿನ್ನವನು ತೋರಿದವರು ನೀವಲ್ಲವೇ ಸ್ವರಾಜ್ಯ ಬರಲೆಂದು ಸ್ವಾತಂತ್ರ್ಯವೆಂದಾಗ ದಾಳಿ ನಡೆಸಿದ ಹೇಳಿ ನೀವಲ್ಲವೇ ಸ್ವಾತಂತ್ರ ಕೈದಿಗಳ ಕೊಂಡವರು ಬಾಂಬುಗಳ ಎಸೆದವರು ನೀವಲ್ಲವೇ ಕೋಮುಗಳ ಬೀಡೆಂದು ಮತಗಳ ನಾಡೆಂದು ತೋರುತ್ತ ಆದವರು ನೀವಲ್ಲವೇ ಹಿಂದುಲ ನಾಡೆಂದು ಕಲಗದ ಬೀಡೆಂದು ಏನೇನೋ ಕರೆದವರು ನೀವಲ್ಲವೇ ಇಂಡಿಯಾ ಒಯ್ದು ಎಂದು ಪಾಕಿಸ್ತಾನದು ಎಂದು ಭಾರತವ ಒಡೆದವರು ನೀವಲ್ಲವೇ ಭಿನ್ನ ಮತ ಬೀಜವನು ಭಾರತದಿ ಬಿತ್ತಿದವರು ಮತಕ್ಕೆ ಮತ ತಂದವರು ನೀವಲ್ಲವೇ ಹಿರಿತನವೋ ತಿರಿತನವೋ ಏನಾದರಾಗಿರಲಿ ಒಂದಾಗಿ ದುಡಿದವರು ನಾವಲ್ಲವೇ ದೇಶವಲ್ಲ ಒಂದಾಗಿ ರಾಜ್ಯದಲ್ಲಿ ಬೇರಾಗಿ ಸ್ವಾತಂತ್ರ್ಯದಲ್ಲಿ ಜೊತೆಯಾಗಿ ನಾವಿಲ್ಲವೇ ನಾವಿಲ್ಲವೇ ನಾವಿಲ್ಲವೇ